ಸಹಸ್ರ ಕಚ್ಚಿ ವ್ಯತತಿ ಸಿ ಯತ ಸಿಾ ಮನುಷ್ಯಾ ಸಹಸ್ರ ಅಂದ್ರೆ ಗೊತ್ತಲ್ಲ ನಿಮಗೆ ಸಾವಿರಾರು ಮನುಷ್ಯ ಅಂದ್ರೆ ಗೊತ್ತಲ್ಲ ನಾವೇ ನಮ್ಮಂತಹ ಸಹಸ್ರಾರು ಮನುಷ್ಯರು ಮನುಷ್ಯಾಣ ಸಹಸ್ರೇಶು ಸಹಸ್ರಾರು ಮನುಷ್ಯರಲ್ಲಿ ಕಷ್ಟಿನ್ಮ್ ಮನುಷ್ಯಾಣ ಸಹಸ್ರೇಶು ಕಷ್ಟಿತ್ ಯತತಿ ಸಿದ್ಧಯೇ ಸಿದ್ಧಯೇ ಅಂದರೆ ಸಿದ್ಧಿಗಾಗಿ ಅಂತರ್ಥ ಯಾವ ಸಿದ್ಧಿಗಾಗಿ ಆತ್ಮ ಸಾಕ್ಷಾತ್ಕಾರವೆಂಬ ಸಿದ್ಧಿಗಾಗಿ ಅಂತರ್ಥ ಆತ್ಮ ಸಾಕ್ಷಾತ್ಕಾರವೆಂಬ ಸಿದ್ಧಿಯೇ ಅತ್ಯಂತ ದೊಡ್ಡ ಸಿದ್ಧಿ ಆ ಸಿದ್ಧಿಯನ್ನ ಪಡೆದ ಮೇಲೆ ಏನು ಯಾವ ಸುದ್ದಿಯೂ ಬೇಕಾಗುವುದಿಲ್ಲ ಮನುಷ್ಯನಿಗೆ ಅಂತ ಅದ್ಭುತವಾದ ಸಿದ್ಧಿ ಅದು ಆ ಸಿದ್ಧಿ ದೊರೆತ ಮೇಲೆ ಮನುಷ್ಯನಿಗೆ ಸ್ವರ್ಗಲೋಕದ ಅಧಿಪತಿಯನ್ನಾಗಿ ಮಾಡುತ್ತೇನೆ ನಿನ್ನನ್ನು ಅಂದ್ರೂ ಬಲ್ಲೇ ಅಂತ ಹೇಳ್ತಾನೆ ಅದರೊಳಗಡೆ ಏನೇನಿದೆ ಅನ್ನೋದೆಲ್ಲ ನಾನು ಬಲ್ಲೆ ಏನೇನಿದೆ ಸುಖ ಪಡೋದು ತಿನ್ನೋದು ಕುಡಿಯೋದು ಸುಖ ಪಡೋದು ಸ್ವರ್ಗದಲ್ಲಿ ಇನ್ನೇನು ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಎಷ್ಟು ಬೇಕಾದ್ರೆ ನೋಡ್ತಾ ಇರಿ ಸಿನಿಮಾ ಎಷ್ಟು ಬೇಕಾದ್ರೆ ನೋಡ್ತಾ ನಾಟಕ ಕಣ್ಣು ನೋಯ್ದೇ ಇಲ್ಲ ತಲೆ ನೋಯ್ಯೋದೇ ಇಲ್ಲ ಅಷ್ಟೇ ಅಲ್ಲ ಎಷ್ಟು ಬೇಕಾದ್ರೂ ಕುಡೀರಿ ಅಮೃತ ನಮ್ಮ ಭೂಲೋಕದ ಅಮೃತ ಬೇರೆ ಥರ ಇರುತ್ತೆ ಅದು ಬೇರೆ ಕಥೆ ಅದು ಅಲ್ಲೂ ಕೂಡ ಅದೇ ಅಮೃತ ಇದೆ ಕುಡಿತಾ ಇರೋದು ಎಷ್ಟು ಕುಡಿದ್ರು ಹೊಟ್ಟೆ ಕೆಟ್ಟೋಗೋದಿಲ್ಲ ಆ ತರದ್ ಸುಖ ಗೊತ್ತು ಇವನಿಗೆ ಯಾರಿಗೆ ಆಧ್ಯಾತ್ಮಿಕ ಸಿದ್ಧಿ ಅಂತ ಹೇಳ್ತಕ್ಕಂತಹದೇನಿದೆಯೋ ಅದು ಎಂಥದ್ದು ಅಂತನ್ನೋದು ಇವನಿಗೆ ಗೊತ್ತಿದೆ ಆದ್ರಿಂದ ಆ ಸಿದ್ಧಿಯನ್ನು ಪಡೆಯುವುದಕ್ಕೆ ಯಾವನೋ ಒಬ್ಬ ಪ್ರಯತ್ನ ಮಾಡ್ತಾನೆ ಸಹಸ್ರಾರು ಮನುಷ್ಯರಲ್ಲಿ ಯಾವನೋ ಒಬ್ಬ ಪ್ರಯತ್ನ ಮಾಡೋದು ಗೊತ್ತಾಯ್ತಲ್ಲ ಯಾಕೆ ನಮ್ಮ ಈ ಆಧ್ಯಾತ್ಮಿಕ ಶಿಬಿರಕ್ಕೆ ಇಷ್ಟೇ ಕಡಿಮೆ ಜನ ಬಂದಿದ್ದಾರೆ ಅಂತ ಎಲ್ಲ ಕೇಳ್ತಾ ಇರ್ತಾರೆ ಜನ ಅಷ್ಟೊಂದಿದ್ದಾರೆ ಯಾಕೆ ಬರ್ತಾ ಇಲ್ಲ ಕೇಳಿದ್ರೆ ಏನು ಇಲ್ಲೇ ಇದೆ ಉತ್ತರ ಒಂದು ಜನರಿಗೆ ಒಬ್ಬನೇ ಬರುತ್ತ ಬಂದವರಲ್ಲೂ ಕೂಡ ಕೆಲವರು ಹೋಗ್ತಾ ಇರ್ತಾರೆ ಹೋಗುವಾಗ್ಲೂ ನಮ್ಮ ಅಚ್ಚುತ ದಾಸರು ತಮಾಷಾಗಿ ಹೇಳ್ತಾ ಇರ್ತಾರೆ ಬರುವಾಗ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬರ್ತಾರಂತೆ ಹೋಗುವಾಗ ಇಬ್ಬರಿಬ್ರು ನಾಲ್ಕು ನಾಲ್ಕು ಐದೈದು ಹೊಟ್ಟೊಟ್ಟಿಗೆ ಹೋಗೋಣ ಬಂದ್ರು ಅಂತ ಕರ್ಕೊಂಡು ಹೋಗ್ತಾರಂತೆ ಆದ್ರಿಂದ ಆಧ್ಯಾತ್ಮಿಕ ಜೀವನವನ್ನ ಬಹಳ ಹಾಸ್ಯಪಟ್ಟ ಬಡುವವರು ಬಹಳ ಕಡಿಮೆ ಏನದು ನಮ್ಮ ಒಳಗಡೆನೆ ಇದೆ ಅಂತೆ ನಮ್ಮ ಒಳಗಡೆ ಏನಿದೆ ನಮ್ಗೆ ಗೊತ್ತಿಲ್ವಾ ಅದನ್ನ ಅರ್ತ್ಕೊಳಕ್ ಆಗೋದಿಲ್ಲ ಅಂತ ನಮಗೆ ಗೊತ್ತಾಗ್ ಹೋಗ್ಬಿಟ್ಟಿದೆ ಇನ್ನು ಅದನ್ನ ಎಂತದ್ದು ಪಡೆಯೋದು ಆಧ್ಯಾತ್ಮಿಕ ಶಿಬಿರದಲ್ಲಿ ನಿಮ್ಮ ಒಳಗಡೆ ಇರೋದನ್ನೇ ನಿಮ್ಗೆ ಹೇಳ್ಕೊಡ್ತಾರಂತೆ ನಾವು ಒಳಗಡೆ ಬೆಳೆ ಏನು ಇದೆ ಅಂತ ನಮಗೆ ಗೊತ್ತಲ್ಲ ಆದ್ರಿಂದ ಯಾರಿಗೂ ಕೂಡ ಈ ಆಧ್ಯಾತ್ಮಿಕ ಸಿದ್ಧಿಯನ್ನು ಮಾಡಿಕೊಳ್ಳಬೇಕು ಅಂತನ್ನುವ ಇಷ್ಟ ಆಗೋದಿಲ್ಲ ಅದರಿಂದ ಶ್ರೀಕೃಷ್ಣ ಏನ್ ಹೇಳ್ತಾರೆ ಸಹಸ್ರಾರು ಮನುಷ್ಯರಲ್ಲಿ ಎಲ್ಲೋ ಒಬ್ಬ ಸಿದ್ಧಿಗಾಗಿ ಏನ್ ಮಾಡ್ತಾನೆ ಪ್ರಯತ್ನಿಸ್ತಾನೆ ಹಾಗೆ ಪ್ರಯತ್ನಿಸುವವರು ಸಾವಿರ ಜನ ಇದ್ದಾರೆ ಅಂತ ಲೆಕ್ಕ ಹಾಕಿ ಹಾಗೆ ಪ್ರಯತ್ನಿಸುವವರಲ್ಲಿ ಸಾವಿರ ಜನ ಇದ್ದಾರೆ ಅಲ್ಲಿಗೆ ಎಷ್ಟು ಜನರಿಗೆ ಒಂದು ಕೋಟಿ ಜನರಿಗೆ ಒಬ್ಬ ಇದ್ದಾಗ ಆಯ್ತು ಅಲ್ಲಿಗೆ ಆ ಸಾವಿರ ಜನ ಇರ್ಲಿ ಆ ಸಾವಿರ ಜನರಲ್ಲೂ ಕೂಡ ನಿಜವಾಗಿಯೂ ಸಾಧನೆ ಮಾಡೋದು ಆ ಸಾವಿರ ಜನರಲ್ಲಿ ಒಬ್ಬ ಅಂತೆ ಸಾಧನೆ ಇಳಿಯೋರೇ ಸಾವರ್ ಜನಕ್ಕೊಬ್ಬ ಆ ಇಳದವರ್ ಸಾಧನೆಗೆ ಇಳಿದವರಲ್ಲಿಯೂ ಕೂಡ ಸಾಧಕರಲ್ಲಿಯೂ ಕೂಡ ನಿಜವಾಗಿಯೂ ಸಾಧನೆಯಲ್ಲಿ ಪ್ರವರ್ತನಾಗತಕ್ಕಂತವನು ಅಲ್ಲಿ ಕೋಟಿಗೊಬ್ಬ ನಿಜವಾದ ಸಾಧಕ ಅಂತ ಆಯ್ತು ಅಲ್ಲಿಗೆ ನಿಜವಾದ ಸಾಧಕ ಅಪ್ಪಟ ಸಾಧಕ ಬೆಳಿಗ್ಗೆ ಧ್ಯಾನ ಮಾಡ್ತೇನೆ ಅಂದ್ರೆ ತಪ್ಪದೆ ಮಾಡಬೇಕು ನಾಳೆ ಮಾಡ್ಕೊಂಡ್ರಾಯ್ತು ಅಂತ ಹೇಳ್ತಾನೆ ಸಾಮಾನ್ಯವಾಗಿ ಯಾಕೆ ಇವತ್ತಿನ ಬೆಳಗ್ಗು ಹದುವಾಗಿದೆ ಹವಾಮಾನ ಅದಕ್ಕೆ ಇನ್ನೂ ಸ್ವಲ್ಪ ಟೈಟ್ ಮಾಡಿಕೊಂಡ್ರೆ ನಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಆದ್ರಿಂದ ಎಷ್ಟು ಚೆನ್ನಾಗಿರುವ ನಿದ್ರೆ ಇರುವಾಗ ಇನ್ನು ಕಷ್ಟಕರವಾದ ಧ್ಯಾನ ಯಾಕೆ ಮಾಡಬೇಕು ನಮಗೆ ಸುಖ ತಕ್ಷಣವೇ ಸಿಗುವಾಗ ಯಾವಾಗಲೂ ಸಿಗುವಂತಹ ಸುಖಕ್ಕೆ ಇನ್ನಾಳೆ ಮಾಡಿಕೊಂಡ್ರಾಯ್ತು ನಾ ಅತಿಗೆ ಮಾಡ್ಕೊಂಡು ಏನು ಎಷ್ಟು ದಿವಸಗಳಿವೆ ಮುಂದೆ ಅಂತ ಅಪ್ಪಟ ಸಾಧಕರು ತನ್ನೋರು ಸಾವಿರಕ್ಕೊಬ್ರು ಸಾಧನೆಗಿಳಿಯವರೇ ಸಾವರಕ್ಕೊಬ್ರು ಆ ಸಾಧಕರಲ್ಲೂ ಕೂಡ ಅಪ್ಪಟ ಸಾಧಕರು ಅಂದ್ರೆ ನಿಜವಾದ ಸಾಧಕರು ಸಾವಿರಕ್ಕೊಬ್ರು ಅಲ್ಲಿಗೆ ಕೋಟಿಗೊಬ್ಬ ನಿಜವಾದ ಸಾಧಕ ಅಂತಾಯ್ತ ಅಂತಹ ಅಪ್ಪಟ ಸಾಧಕರಲ್ಲೂ ಕೂಡ ಸಿದ್ಧ ಪುರುಷರು ಎಷ್ಟು ಅಂತ ಅಪ್ಪಟ ಸಾಧಕರು ಸಾವಿರ ಜನರಲ್ಲಿ ಒಬ್ಬ ಸಿದ್ಧ ಪುರುಷ ಆಗ್ತಾನಂತೆ ಅದೇನು ಸಿದ್ಧ ಪುರುಷ ಅಂತಂದ್ರೆ ಒಂದು ಮಟ್ಟವನ್ನು ಮುಟ್ಟಿರ್ತಾನಷ್ಟೇನೆ ಆದ್ರೆ ಶ್ರೀಕೃಷ್ಣ ಇನ್ನೊಂದು ಅದ್ಭುತ ಹೇಳ್ತಾ ಇದ್ದಾನೆ ಪರಮಾತ್ಮ ತತ್ವ ಅಂತ ಹೇಳ್ತಕ್ಕಂತಹದ್ದು ತತ್ವತಃ ಏನದು ಪರಮಾತ್ಮ ಹೀಗಿದ್ದಾನೆ ಅಂತ ಕೆಲವರು ಪರಮಾತ್ಮ ಆಗಿದ್ದಾನೆ ಅಂತ ಕೆಲವರು ಅವರೆಲ್ಲ ಹೇಳೋದನ್ನು ನೋಡಿದ್ರೆ ನಮಗೆ ಪರಮಾತ್ಮ ಬೇಡ ಅಂತ ಅನಿಸ್ತದೆ ಯಾಕೆ ಅಂತಂದರೆ ಪರಮಾತ್ಮ ಒಂದೇ ಥರ ಇದ್ರೆ ಸರಿಯಪ್ಪ ಬೇರೆ ಬೇರೆ ಥರ ಇರ್ತಕ್ಕಂಥ ಪರಮಾತ್ಮನ್ನ ಅದಕ್ಕೂ ಕೂಡ ಬೇರೆ ಬೇರೆ ಜನ ಇದಾರೆ ಅಂತ ಇಟ್ಕೊಳ್ಳಿ ಈಗ ಒಬ್ಬೊಬ್ರು ಒಂದೊಂದು ಥರ ಹೇಳಿಬಿಟ್ರೆ ಜನಗಳಿಗೆ ಕನ್ಫ್ಯೂಷನ್ ಆಗುತ್ತಾ ಇಲ್ವಾ ಮೊದಲೇ ಕನ್ಫ್ಯೂಷನ್ ಆದರೆ ಪರಮಾತ್ಮನ ತತ್ವತ ತಿಳಿಯುವಂತಹದ್ದು ಸ್ವಲ್ಪ ಅಲ್ಲ ಶ್ರೀರಾಮಕೃಷ್ಣರು ಅದಕ್ಕೊಂದು ಒಳ್ಳೆ ಉದಾಹರಣೆ ಕೊಡ್ತಾರೆ ನಾಲ್ಕು ಜನ ಕುರುಡ್ರು ಆನೆ ಊರಿಗೆ ಆನೆ ಬಂದಿತ್ತಂತೆ ಆನೆ ನೋಡ್ಕೊಂಡು ಬರೋಣ ಅಂತ ನಾಲ್ಕು ಜನ ಕುರುಡ್ರು ಹೋದ್ರಂತೆ ಒಬ್ಬ ಕುರುಡ ಚೆನ್ನಾಗಿ ಮುಟ್ಟಿ ನೋಡ್ದ ಇನ್ನೊಬ್ ಕುರುಡ ಇನ್ನೊಂದ್ ಕಡೆ ಎಲ್ಲೋ ಮುಟ್ಟಿ ನೋಡ್ದ ಅವನ ಕಣ್ಣಲ್ಲಿ ನೋಡಕ್ಕಾಗತ್ತ ಆಗೋದಿಲ್ಲ ಮುಟ್ಟಿ ಮುಟ್ಟಿನೇ ನೋಡ್ಬೇಕು ನಾಲ್ಕು ಜನರು ಮುಟ್ಟಿ ಚೆನ್ನಾಗಿ ತಟ್ಟಿ ಮುಟ್ಟಿ ನೋಡಿದ್ರು ಆನೆ ಸುಮ್ಮನೆ ಯಾಕಂದ್ರೆ ಈ ಕುರುಡ್ರ ಅದಕ್ಕೆ ಅದಕ್ಕೆ ಕಣ್ಣಿದೆಯಲ್ಲ ಅದಕ್ಕೆ ಸುಮ್ಮನೆ ಇತ್ತದು ನಾಲ್ಕು ಜನರು ಈ ಕಡೆ ಬಂದ್ರು ಎಲ್ಲೋಗಿದ್ರಿ ಅಂತ ಕೇಳ್ದವ ಆನೆ ನೋಡಿದ್ವು ನಾವು ಅಂತ ಓಹೋ ಆನೆ ಹೇಗಿದೆ ಒಬ್ಬ ಹೇಳಿದಂತೆ ಆನೆ ಹೇಗಿದೆ ಗೊತ್ತಾ ಒಳ್ಳ ಕಂಬ ಇದ್ದಾಗಿದೆ ಅಂತ ಕಂಬ ಆನೆ ಕಂಬದಾಗಿರುತ್ತೇನೋ ಆ ನಾನ್ ನೋಡಿದ ಹಾಗೇನೆ ಆನೆ ಒಳ್ಳೆ ಕಂಬದಾಗಿದೆ ಆಮೇಲೆ ಇನ್ನೊಬ್ಬರೇ ಹೋಗಲಪ್ಪ ನೀನು ನೀನು ನೋಡಿತಿಯಲ್ಲ ಆನೆ ಹೇಗಿದೆ ಆನೆ ಒಳ್ಳೆ ಮೊರ ಇದ್ದಾಗಿದೆ ಅಂತ ಮೊರ ಅಂತ ಈ ಭತ್ತ ಇದನ್ನೆಲ್ಲ ಬೇರ್ಪಡಿಸೋದಕ್ಕೆಲ್ಲ ಉಪಯೋಗಿಸ್ತಾರೆ ಮೊರ ಕಿವಿನ ಮುಟ್ಟಿದಾನೋ ಈ ಕಮ್ಮ ಅನೋನು ಯಾವ್ದನ್ನು ಮುಟ್ಟಿದಾನೆ ಕಾಲು ಮುಟ್ಟಿದಾನೆ ಮರದಾಗಿದೆ ಅದನು ಕಿವಿ ಮುಟ್ಟಿದಾನೆ ಇನ್ನೊಬ್ಬನು ಕೇಳದಂತೆ ಆನೆ ಹೇಗಿದ್ಯೋ ಆನೆ ಅದು ಒಳ್ಳೆ ಒನಕೆ ಇದಾಗಿದೆ ಅಂತ ಅವನು ಸೊಂಡ್ಲು ಬಿಟ್ಟು ಇನ್ನೊಬ್ಬರು ಇದೇನು ನೀನು ಹೇಗಿದೆ ನೀನು ನೋಡಿದೆಯಲ್ಲ ಆನೆ ಹೇಗಿದೆ ಹೇಳು ಆನೆ ಕಂಬಾನೂ ಅಲ್ಲ ಒನ್ಕೆನೂ ಅಲ್ಲ ಮರಾನು ಅಲ್ಲ ಸರಿಯಾಗಿ ನೋಡ್ಲಿಲ್ಲ ಅವರು ನಾನು ನೋಡಿದಿನಿ ಆನೆ ಅದು ಗುಡಾಳ ಇದ್ದಾಗಿದೆ ಅಂತ ಇವರು ಹೊಟ್ಟೆ ಹೊಟ್ಟು ಬಿಟ್ಟಿದ್ದಾರೆ ಶ್ರೀರಾಮಕೃಷ್ಣ ಹೇಳ್ತಾರೆ ಈ ಎಲ್ರು ಕೂಡ ಸಿದ್ಧ ಪುರುಷರೇ ಸಾಕ್ಷಾತ್ಕಾರ ಅವನಿಗೆ ಒನ್ಕೆ ಸಾಕ್ಷಾತ್ಕಾರ ಇವನಿಗೆ ಮರು ಸಾಕ್ಷಾತ್ಕಾರ ಅವನಿಗೆ ಗುಣಾಡನ್ ಸಾಕ್ಷಾತ್ಕಾರ ಇವನಿಗೆ ಇದೆಲ್ಲ ಸೇರಿ ಒಂದು ಆನೆ ಅದ್ಯಾರಿಗೆ ತತ್ವತಃ ತಿಳಿದವನಿಗೆ ಕಣ್ಣಿಂದ ಸರಿ ನೋಡಿದವನಿಗೆ ಯಾರು ಕಣ್ಣಿಂದ ನೋಡ್ತಾರೋ ನೀನ್ ಹೇಳಿದ್ದು ಸರಿಕೊಣ ಕಂಬ ನೀನ್ ಹೇಳಿದ್ದು ಸರಿಕೊಣ ಅದು ವನಿಕೆ ಅಂತ ಹೇಳ್ತಾರೆ ಆಗ ಕುರುಡ್ರು ಮತ್ತೆ ಜಗಳಾಡ್ತಾರೆ ನೀನ್ ಯಾವ ನಾವು ಹೇಳಿದ್ದೆಲ್ಲನೂ ಸರಿ ಎಲ್ರದ್ದು ಸರಿ ಆಗೋದಕ್ಕೆ ಹ್ಯಾಕ್ ಸಾಧ್ಯ ಯಾರ ಒಬ್ಬರು ಸರಿ ಆಗೋದಕ್ಕೆ ಸಾಧ್ಯ ನೀನೇನೋ ಪಾಲಿಟೀಷಿಯನ್ ಇರಬೇಕು ಹಾ ನಿಮ್ದು ಸರಿ ಹಾ ನಿಮ್ದು ಸರಿ ಹ ನಿಮ್ದು ಎಲ್ರದ್ದು ಓಟ್ಬೇಕಲ್ಲ ಅವರಿಗೆ ಅದೇ ತತ್ವತಃ ಅಂತಂದ್ರೆ ಏನರ್ಥ ಕಣ್ಣಿನಿಂದ ನೋಡುತ್ತ ಕುಂತು ಈ ತತ್ವತಃ ಅರ್ಥ ಮಾಡ್ಕೊಳ್ಳೋದಷ್ಟು ಸುಲಭ ಅಲ್ಲ ಯಾಜ್ಞವಲ್ಕ್ಯರು ಅಂತ ಒಬ್ರು ಋಷಿಗಳು ಯಾಜ್ಞವಲ್ಕ್ಯರು ಯಾಜ್ಞವಲ್ಕಿರು ಅಂತ ಒಬ್ಬರು ಋಷಿಗಳು ಅವರು ಬ್ರಹ್ಮಜ್ಞಾನದಲ್ಲಿ ಅತ್ಯಂತ ವರಿಷ್ಠರು ಅಂದ್ರೆ ಶ್ರೇಷ್ಠರು ಆದ್ರೆ ಅಷ್ಟೇ ಪ್ರಖ್ಯಾತರಾದಂತಹ ಋಷಿಗಳು ಹಲವಾರು ಜನ ಇದ್ರು ಜನಕ ಮಹಾರಾಜ ಜನಕ ಮಹಾರಾಜ ಅಂತ ಒಬ್ಬ ಐತ ಈ ಆಜ್ಞಾವಲ್ಕಿಯರು ಅವನ ಗುರುಗಳು ಸ್ವತಃ ಜನಕ ಮಹಾರಾಜ ಕೂಡ ರಾಜರ್ಷಿ ಇವನು ರಾಜರ್ಷಿ ಆದ್ರಿಂದ ಯಾರ್ಯಾರು ಶ್ರೇಷ್ಠ ಬ್ರಹ್ಮರ್ಷಿಗಳು ಅಂತ ಹೇಳ್ತಕ್ಕಂಥದ್ದು ಬ್ರಹ್ಮಜ್ಞಾನದಲ್ಲಿ ಶ್ರೇಷ್ಠರು ಯಾರು ಅಂತ ಹೇಳ್ತಕ್ಕಂಥದು ಇವನಿಗೆ ಗೊತ್ತು ಆದರೆ ಮಿಕ್ಕ ಋಷಿಗಳೆಲ್ಲ ಇದ್ದಾರಲ್ಲ ಅವ್ರು ನಾವೇ ಶ್ರೇಷ್ಠರು ನಾವೇ ಶ್ರೇಷ್ಠರು ಅಂತ ಕೂತಿದ್ರು ಹಾಗ ನೋಡಿದವನಿಗೆ ಆನೇನಾ ಕಂಬ ಅಂತ ಹೇಳಿದ ಅವನು ಪೂರ್ತಿ ಜ್ಞಾನ ಆಗಿದೆ ಅಂತ ತಿಳ್ಕೊತಾನ ಹಾಗೆ ಇವರೆಲ್ಲೂ ಒಂದು ಪರೀಕ್ಷೆ ಮಾಡಬೇಕು ಅಂತ ನಮ್ಮ ಜನಕ ಮಹಾರಾಜನಿಗೆ ಅನಿಸ್ತು ಮತ್ತೆ ನಮ್ಮ ಯಾಜ್ಞವಲ್ಕ್ಯರ ಮಹತ್ವವನ್ನು ತೋರಿಸ್ಬೇಕು ಅಂತ ಮನಸ್ಸಾಯ್ತು ಘೋಷಣೆ ಮಾಡಿದಂತೆ ಒಂದು ಸಾವಿರ ಹಸುಗಳನ್ನು ಬಗೆ ಬಗೆಯಾಗಿ ಅಲಂಕರಿಸಿ ಕೊಂಬಿಗೆ ಚಿನ್ನದ ಕಳಶುವನ್ನೆಲ್ಲ ಇಟ್ಟು ಸಿದ್ಧಗೊಳಿಸಿ ಇಟ್ಟಿದ್ದೇನೆ ಯಾರ್ಯಾರು ನಿಮ್ಮಲ್ಲಿ ಬ್ರಹ್ಮಜ್ಞಾನಿಗಳಲ್ಲಿ ಶ್ರೇಷ್ಠ ರೀತಿ ಅವರು ಅದನ್ನು ಹೊಡೆದುಕೊಂಡು ಹೋಗಬಹುದು ಅಂತ ಋಷಿಗಳು ದೊಡ್ಡ ಸಭೆ ನೂರಾರು ಜನ ಋಷಿಗಳು ಸಾವಿರಾರು ಜನ ಋಷಿಗಳು ದೊಡ್ಡ ಸಭೆ ಒಬ್ಬೊಬ್ಬರ ಘಟ ಒಂದಡಿ ಒಬ್ರದ್ದಾದ್ರೆ ಒಂದು ಕಾಲಡಿ ಇನ್ನೊಬ್ಬರದ್ದು ಒಂದು ಹೊರೆಯಡಿ ಇನ್ನೊಂದು ಘಟ್ಟ ಗಡ್ಡ ಅಂದ್ರೆ ಗೊತ್ತಾಯ್ತಲ್ಲ ಇದು ಜಾಸ್ತಿ ಜಾಸ್ತಿ ಬೆಳೆದಷ್ಟು ಸೀನಿಯಾರಿಟಿ ಎಲ್ಲರೂ ಕೂತಿದ್ದಾರೆ ಋಷಿಗಳು ನಾವು ಸುಮ್ಮನೆ ಹೇಗೆ ಮಾಡ್ಬೇಕಷ್ಟೇ ಹೀಗಾದ್ರೆ ಏನರ್ಥ ಅವ್ರ ತಮ್ಮಗಡ್ಡವನ್ನ ಮೇಲ್ಗಡೆಯಿಂದ ಇದು ಜಟೆ ಕೆಲಗಡೆಯಿಂದ ಜನಕ ಮಹಾರಾಜ ಹೇಳ್ತಾ ಇದ್ದಾನೆ ಯಾರು ಬೇಕಾದರೂ ತಗೊಂಡು ಹೋಗಬಹುದು ಒಂದು ಸಾವಿರ ಹಸುಗಳು ಮತ್ತೆ ಸಾವಿರ ಸಾವಿರ ಚಿನ್ನದ ನಾಣ್ಯಗಳು ಅದ್ರ ಜೊತೆಯಲ್ಲಿ ತಗೊಂಡು ಹೋಗಬಹುದು ಯಾರು ನಿಮ್ಮಲ್ಲಿ ಬ್ರಹ್ಮಜ್ಞಾನದಲ್ಲಿ ಶ್ರೇಷ್ಠರೋ ವರಿಷ್ಠರೋ ಗರಿಷ್ಠರೋ ಅವರು ಅಂತ ಆ ನೋಡಿದ್ರು ಯಾರಾದರೂ ಹೇಳ್ತಾರೋ ಅಂತ ಯಾರಿಗೂ ಹೇಳೋದಕ್ಕೆ ಧೈರ್ಯ ಇಲ್ಲ ಹಾಗಂತ ಅವ್ರು ಒಳಗಡೆ ತಿಳ್ಕೊಂಡಿದ್ರು ನಾವೇ ಶ್ರೇಷ್ಠರು ಅಂತ ಒಳಗಡೆನೇನೋ ತಿಳ್ಕೊಂಡಿದ್ದಾರೆ ನಾವೇ ಶ್ರೇಷ್ಠರು ಅಂತ ಇತರ ಎದುರುಗಡೆ ಒಪ್ಕೊಳ್ಳಕ್ಕೆ ಶಕ್ತಿ ಇಲ್ಲ ಅವ್ರಿನ್ನೆಷ್ಟು ದೊಡ್ಡವರು ಸುಮ್ಮನೆ ಎದ್ದು ಹಸುಗಳನ್ನ ಹೊಡ್ಕೊಂಡು ಹೋಗೋಕಾಗೋದಿಲ್ಲ ಯಾರು ಎದ್ದು ಅದನ್ನು ಹೊಡ್ಕೊಂಡು ಹೋಗ್ಬೇಕು ಅಂತ ತಕ್ಕನ ಬಾಕಿ ಉಳಿದ್ರೆ ನೀವು ಹೇಗೆ ಶ್ರೇಷ್ಠರು ಇಂಥ ಪ್ರಶ್ನೆಗೆ ಉತ್ತರ ಕೊಡಿ ನೋಡೋಣ ಅಂತ ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡಬೇಕು ಸುಮ್ ಸುಮ್ಮನೆ ಬಿಡ್ತಾರ ಬಾಕಿ ಉಳಿದವರು ಕಾಲೆಡೋದಕ್ಕೆಲ್ರು ಇದಾರೆ ಎದ್ದೋಗುದಕ್ಕೆ ಮಾತ್ರ ಯಾರು ಇಲ್ಲ ಯಾರು ಇಲ್ಲ ಬಹಳ ಹೊತ್ತು ಅಷ್ಟು ದೊಡ್ಡ ಸಭೆ ಶಾಂತವಾಗಿತ್ತು ಕೊನೆಗೆ ನಮ್ಮ ಯಾಜ್ಞವಲ್ ಕಿರೀತಾರಲ್ಲ ಅವರು ತಮ್ಮ ಶಿಷ್ಯರಿಗೆ ಹೇಳದ್ರಂತೆ ನೋಡಿ ಏಯ ಒಂದು ಹಸುಗಳನ್ನು ನಮ್ಮ ಆಶ್ರಮಕ್ಕೆ ಹೊಡೆದುಕೊಂಡು ಹೋಗಿ ಆ ಶಿಷ್ಯರೆಲ್ಲ ಹೊಡ್ಕೊಂಡು ಹೋಗಿ ಹೊರಟೇ ಹೋಗ್ಬಿಟ್ಟ ಕಡೆ ತಕ್ಷಣ ಎಲ್ಲ ಒಬ್ಬೊಬ್ಬರು ಸ ಋಷಿಗಳು ಕೂಡ ಎದ್ರು ನೀವು ಹೇಗೆ ಶ್ರೇಷ್ಠರು ಅಂತ ಪ್ರಶ್ನೆ ಹಾಕಿದ್ರು ನೀವು ಬ್ರಹ್ಮ ಬ್ರಹ್ಮಜ್ಞಾನದಲ್ಲಿ ನೀವೇ ಶ್ರೇಷ್ಠರು ಇಷ್ಟೆಲ್ಲ ಋಷಿಗಳಿರುವಾಗ ಅಂತ ಹೇಳಿದಾಗ ಯಾಜ್ಞವರು ಹೇಳಿದ್ರಂತೆ ನಾನು ಬ್ರಹ್ಮಜ್ಞಾನವನ್ನ ಪಡೆದವ್ರಲ್ಲಿ ಶ್ರೇಷ್ಠ ಅಂತ ಈ ಹಸುಗಳನ್ನು ಹೊಡ್ಕೊಂಡು ಹೋಗುತ್ತಲ್ಲ ಈ ರಾಜ ಹೇಳ್ದ ಹಸುಗಳನ್ನು ಕೊಡ್ತೇನೆ ಬೇಕಾದವ್ರು ತಕೊಂಡೋಗ್ಬಹುದು ಅಂತ ನಮ್ಗೆ ಹಸುಗಳು ಬೇಕಾಗಿದೆ ತುಂಬಾ ಜನ ಶಿಷ್ಯರಿದ್ದಾರೆ ಗೋಕಾಮೋ ವಯಂ ವಯಂ ಅಂದ್ರೆ ನಾವು ನಮಗೆ ಹಸುಗಳು ಬೇಕಾಗಿದೆ ಹೊಡ್ಕೊಂಡು ಹೋಗಿ ಅಂತೇಳಿ ಅವನು ಕೊಡಕ ರೆಡಿಯಾಗಿದ್ದಾನೆ ನಾವು ತಗೊಳಕ್ ಸಿದ್ಧವಾಗಿದ್ದೇವೆ ನೀವ್ಯಾರು ಮುಂದೆ ಬರಲಿಲ್ಲ ನಿಮಗೆ ಬೇಡ ಅಂತ ಕಾಣುತ್ತೆ ಅದಕ್ಕೆ ನಾನು ಅವ್ರಿಗೆ ಹೇಳಿದ್ದೆ ಅದೆಲ್ಲ ಆಗುವುದಿಲ್ಲ ನಾವು ಕೇಳೋ ಪ್ರಶ್ನೆಗೆಲ್ಲ ಉತ್ತರ ಕೊಡಬೇಕು ಒಬ್ರೊಬ್ಬರೇ ಒಬ್ರೊಬ್ಬರೇ ದೊಡ್ಡ ದೊಡ್ಡ ಋಷಿಗಳು ದೊಡ್ಡ ದೊಡ್ಡ ಪ್ರಶ್ನೆಗಳನ್ನೆಲ್ಲ ಕೇಳಿದ್ರು ಅವಳು ಸ್ತ್ರೀ ಋಷಿ ಕೂಡ ಇದ್ರು ಗಾರ್ಗಿ ಗಾರ್ಗಿ ಅಂತ ಅವಳು ಕೂಡ ಪ್ರಶ್ನೆ ಕೇಳಿದ್ರು ಎಂತೆಂತ ಪ್ರಶ್ನೆ ಅಂತೀರಾ ಅದೆಲ್ಲ ಅದೆಲ್ಲ ಹೇಳಿದ್ರೆ ಈಗ ಈಗ ಕಷ್ಟ ಆಗುತ್ತೆ ನಿಮಗೆ ಅಂತ ಪ್ರಶ್ನೆಗಳಿಗೆಲ್ಲ ಯಾಜ್ಞಾವಲಿಕರು ಸಲೀಸಾಗಿ ಸುರಿದ ಬಾಳೆಯ ಹಣ್ಣಿನಂದದಿ ಉತ್ತರವನ್ನು ಕೊಟ್ಬಿಟ್ರು ಬಾಳೆಹಣ್ಣು ಸುಲಿದ್ ಕೊಟ್ಬಿಟ್ರು ಅವ್ರು ನುಂಗ್ಬಿಟ್ರು ಅಷ್ಟು ಸುಲಭವಾಗಿ ಉತ್ತರ ಕೊಟ್ಬಿಟ್ರು ಅಷ್ಟು ಜನ ಋಷಿಗಳು ತೆಪ್ಪ ಅಂತಹ ಸಹಸ್ತ್ರ ಋಷಿಗಳು ಕೊಡ್ತಿರ್ತಕ್ಕಂತಹ ಸಭೆಯಲ್ಲಿ ಯಾಜ್ಞವಲ್ಕ್ಯರು ಅತ್ಯಂತ ವರಿಷ್ಠರು ಶ್ರೇಷ್ಠರು ಗರಿಷ್ಠರು ಅಂತ ಹೇಳ್ತಕ್ಕಂತಹದ್ದು ತೀರ್ಮಾನ ಆಯಿತು ಹೀಗೆ ಮನುಷ್ಯನ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಪಿ ಸಿದ್ಧಾಂತ ಕಶ್ಚಿನ್ ಮಾಂ ತತ್ವತಃ ಪರಬ್ರಹ್ಮವನ್ನ ತತ್ವತಃ ತಿಳಿಯತಕ್ಕಂತಹದ್ದು ಅಂತ ಒಂದಿದೆ ಅದು ಯಾವಾಗ ಗೊತ್ತಾಗುತ್ತೆ ಈ ವನಕಿಯೋಪಾದಿಯಲ್ಲಿ ಕಂಬದೋಪಾದಿಯಲ್ಲಿ ಗುಡಾಣ್ಣದ ಉಪಾದಿಯಲ್ಲಿ ಅವರು ಬಂದು ಪ್ರಶ್ನೆ ಹಾಕಿದಾಗ ಅವರೆಲ್ಲರ ಪ್ರಶ್ನೆಗೂ ಸಲೀಸಾಗಿ ಯಾರು ಉತ್ತರ ಕೊಡ್ತಾರೋ ಯಾರು ಸಲೀಸಾಗಿ ಉತ್ತರ ಕೊಡ್ತಾರೋ ಅವರು ಶ್ರೇಷ್ಠರು ನೋಡಿದ್ರ ಸಹಸ್ರಾರು ಜನ ಋಷಿಗಳಿದ್ರು ಕೂಡ ಆ ಒಬ್ಬರೇ ಋಷಿಗಳು ಶ್ರೇಷ್ಠರು ಅಂತಾದದ್ದು ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ ಸುಲಭ ಅನೇಕ ಜನ್ಮಗಳ ಸಂಸ್ಕಾರವಿದ್ದರೆ ಮಾತ್ರವೇ ಪರಮಾತ್ಮ ಸರ್ವವ್ಯಾಪಿ ಸರ್ವವ್ಯಾಪಿ ತತ್ವತಃ ಪರಮಾತ್ಮ ಯಾರು ಇಲ್ಲೂ ಇದ್ದಾನೆ ಅಲ್ಲೂ ಇದ್ದಾನೆ ನನ್ನ ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ ಮೇಲೂ ಇದ್ದಾನೆ ಕೆಳಗೂ ಇದ್ದಾನೆ ಅಂತ ಹೇಳ್ತಕ್ಕಂಥದ್ದನ್ನ ತಿಳ್ಕೊಂಡವನೇ ತತ್ವತಃ ತಿಳ್ಕೊಂಡವನು ಅಂತರ್ಥ ಶ್ರೀರಾಮಕೃಷ್ಣ ಹೇಳ್ತಾರೆ ದೇವರು ಹೀಗೆ ಇರಬಹುದು ಹಾಗೆ ಇರಬಹುದು ಅಂತ ಹೇಳ್ತೀಯ ನೀನು ಸರಿಯಾಗಿ ಗೊತ್ತಿಲ್ಲ ದೇವರು ಹೇಗ್ಬೇಕಾದ್ರೂ ಇರಬಲ್ಲ ಅವತಾರ ತೋರ್ಸುದ್ರಲ್ಲಿ ಗೊತ್ತಾಯ್ತಲ್ಲ ಮೀನಿನ ಅವತಾರ ತಾಳಿದ ಅವತಾರ ತಾಳಿದ ಮೇಲ್ಗಡೆ ಸಿಂಹ ಆ ಕತೆ ನಿಮಗೆಲ್ಲ ಗೊತ್ತಿರಬಹುದು ಅದು ಇನ್ನೊಂದು ಪರಮಾಧ್ಭುತವಾದಂತಹ ಕಥೆ ಅದು ದೇವರು ಸರ್ವವ್ಯಾಪಿ ಅಂತ ಹೇಳ್ತಕ್ಕ ತಿಳಿಸುವುದಕ್ಕೋಸ್ಕರವೇ ಇದ್ದಂತ ಒಂದು ಕಥೆ ಅದು ಹಿರಣ್ಯ ಕಶುಪು ಅಂತ ಹೇಳ್ತಕ್ಕಂತಹ ರಾಕ್ಷಸ ಅಪರಿಮಿತವಾದಂತಹ ತಪಶಕ್ತಿಯಿಂದ ದೇವಲೋಕವನ್ನು ಕೂಡ ಮೂರ್ ಗೆದ್ದು ನಾನೇ ದೇವರು ನನಗಿಂತ ದೊಡ್ಡ ದೇವರು ಯಾರಿದ್ದಾನೆ ಅಂತ ಧನ ಡಂಗುರವಾಗಿ ಸಾರ್ಥ ಇದ್ದಾನೆ ಯಾಕೆ ಈ ನಿಜವಾದ ದೇವರಿದ್ದಾನಲ್ಲ ಅವನು ಸುಮ್ಮನೆ ಬಿಟ್ಟಿದಾನೆ ಈಗ ನಮ್ಗೀಗ ದೇವರು ದೇವರು ಅಂತೆಲ್ಲ ಹೇಳ್ತೇವೆ ಒಬ್ಬನ ಸತ್ತಿನಾದ್ರೂ ಬಂದು ಮಾತಾಡ್ತೀನ ನಾನೇ ದೇವ್ರು ಅಂತೆಲ್ಲ ಬಂದ ನಿತ್ಕೊಂಡು ಹೇಳ್ತಾನಾ ಇಲ್ಲ ಅದಕ್ಕೋಸ್ಕರ ಈ ಹಿರಣ್ಯ ಕಶಿಬು ಏನ್ ನಾನೇ ದೇವರು ಅಂತ ನೀನಲ್ಲ ನಾನು ಅಂತ ಹೇಳಕ್ ಇನ್ನೊಬ್ಬ ಇರ್ಲಿಲ್ಲ ಅಲ್ಲಿ ಆ ಹಿರ್ಯ ಕಶಿಪ್ ದೇವರು ಅಂತ ಅಂತ ಮಾತನ್ನ ಜನ ಎಲ್ಲ ಒಪ್ಕೊಂಡ್ಬಿಟ್ರು ಒಪ್ಪಬಿಡದೆ ದಾರಿನೇ ಇಲ್ಲ ಯಾಕೆ ಬೇರೆ ಯಾರು ಹೇಳ ದೇವರಿಗೆ ಈಗ ಕಷ್ಟಕ್ಕೆ ಬಂತು ಅಲ್ವಾ ಇಲ್ಲ ನೀನ್ ಅಂದ್ಕೋ ಅದಕ್ಕೇನತ್ತೆ ನೀನ್ ಆ ವಾಯಸು ಮುಗಿದ್ಮೇಲೆ ಹೊರಟು ಬಿಡ್ತೀಯಲ್ಲ ಅಂತ ಅವನ್ ತೆಪ್ಪ ಅವನು ಪಾಡ್ಗಿದ್ದ ಆದ್ರೆ ಈ ಬಂದದ್ದು ಕಷ್ಟ ಇವನು ಕಷ್ಟ ಕೊಡ್ತಾ ಇದ್ದ ಅವರಿಗೆಲ್ಲ ಕ ರಗಳೇ ಮಾಡ್ತಾ ಇದ್ದ ಅದಕ್ಕೋಸ್ಕರ ಆ ಪರಮಾತ್ಮನ ಕೇಳ್ಕೊಡ್ತಾರೆ ಸ್ವಲ್ಪ ಅವನ ಕಾಟವನ್ನು ತಪ್ಪಿಸ್ಬೇಕು ಅಂತ ಅವನನ್ನು ಯಾರೂ ಕೊಲ್ಲೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ದೇವತೆಗಳ ಹತ್ರ ಅಂತಂತಹ ಶಸ್ತ್ರಾಸ್ತ್ರಗಳೆಲ್ಲ ಆದರೂ ಈ ರಾಕ್ಷಸನ್ನು ಕೊಲ್ಲಕ್ಕಾಗ್ತಾ ಇಲ್ಲ ಯಾಕ ಕತೆ ಅವನು ತಪಸ್ ಮಾಡಿ ಒಂದು ಅದ್ಭುತವಾದ ವರವನ್ನು ಪಡೆದುಕೊಂಡಿದ್ದ ಏನದು ನಾನು ಹಗಲು ಸಾಯಬಾರದು ರಾತ್ರಿಯೂ ಸಾಯಬಾರದು ನಾನು ಮೇಲ್ಗಡೆಯೂ ಸಾಯಬಾರದು ನೆಲದ ಮೇಲೂ ಸಾಯಬಾರದು ಅದಕ್ಕೆ ಆ ಚತುರ್ಮುಖ ಬ್ರಹ್ಮ ಅವನನ್ನು ಹೊಲಿಸ್ಕೊಂಡಿದ್ವಿ ಆ ಬ್ರಹ್ಮ ಖುಷಿಯಾಗಿ ಆಗ್ಲಿ ಅಂದ್ಬಿಟ್ಟ ಆಗ್ಲಿ ಆಗ್ಲಿ ತತಾಸ್ತು ತಾಸ್ತು ಆಮೇಲೆ ನಾನು ಮನುಷ್ಯರಿಂದಲೂ ಸಾಯಬಾರದು ಆಗಲಿ ನಾನು ಪ್ರಾಣಿಗಳಿಂದಲೂ ಸಾಯಬಾರದು ಆಗಲಿ ನಾನು ಶಸ್ತ್ರ ಅಸ್ತ್ರಗಳಿಂದಲೂ ಬಾರದು ಆಗ್ಲಿ ಆಗ್ಲಿ ಅಂತ ಬ್ರಹ್ಮ ಹೇಳಿದ ಮೇಲೆ ಈ ದೇವತೆಗಳು ಯಾವ ಶತ್ರು ತಗೊಂಡು ಯಾವ ಶತ್ರುವು ಕೂಡ ಇವನನ್ನು ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ ಅದನ್ನು ವರ ಪಡ್ಕೊಂಡ್ಮೇಲೆ ಈ ದೇವತೆಗಳು ಯಾವ ಶತ್ರು ತೆಗೆದುಕೊಂಡು ಒಪ್ಕೊಲ್ಲದಪ್ಪ ಶತ್ರುಗಳಿಂದ ಕೊಲ್ಲೋಣ ಅಂತಂದ್ರೆ ಆಗೋದಿಲ್ಲ ಆಕಾಶ ಮೇಲೆ ಅವನೇನಾದ್ರೂ ಈಗ ಬಂದಾಗ ಅಲ್ಲೇ ಕೊಲ್ಲ ಆಗೋದಿಲ್ಲ ನೆಲದ ಮೇಲೆ ಇದ್ದಾಗಲೇ ಕೊಲ್ಬಿಡೋಣ ಆಗೋದಿಲ್ಲ ಹಗಲೊತ್ತು ಕೊಲ್ಲೋಣವೆ ಹಗಲು ಸಾವು ಇಲ್ಲ ಅಂದ್ಬಿಟ್ಟ ರಾತ್ರಿ ಕೊಲ್ಲೋಣವೆ ರಾತ್ರಿಗೂ ಸಾವು ಇಲ್ಲ ಅಂತ ಹೊರ ತೆಗೆದುಕೊಂಡ್ಬಿಟ್ಟ ಈಗ ಅವನ್ ಕೊಲ್ಲದ ಹೇಗೆ ಯಾವ್ಯಾವ ರೀತಿಯಲ್ಲೆಲ್ಲ ಕೊಲ್ಲಬಹುದು ಅಂತನ್ನೋದನ್ನು ತಿಳ್ಕೊಂಡಿದ್ದ ಯಾರು ಹಿರಣ್ಯ ಕಶಿಪು ಅದ್ಯಾವ್ದರಿಂದ ತನಗ ಮರಣ ಬರಬಾರ್ದು ಅಂತ ಅಂದ್ಬಿಟ್ಟ ಅದಕ್ಕಿಂತ ಮೊದ್ಲಿನ ಸ್ವಾರಸ್ಯ ಆಗುತ್ತಲ್ಲ ಅದು ಗೊತ್ತಿಲ್ಲ ನಿಮ್ಗೆ ಅದು ಗೊತ್ತಿರ್ಬೇಕು ಕಥೆನ ಹೇಳಿದ್ಮೇಲೆ ಹರಿಕತೆ ತರ ಪೂರ್ತಿ ಹೇಳ್ತೀರಿ ಚೆನ್ನಾಗಿರುತ್ತೆ ತಪಸ್ಸು ಮಾಡಿ ಆ ಬ್ರಹ್ಮ ಒಲಿದಾಗ ಏನ್ ಬೇಕು ಸಂತೋಷ ಇತ್ತು ಅಂತ ಕೇಳಿದಾಗ ಮೊದ್ಲು ಕೇಳ್ಕೊಂಡಂತಿವನು ನನಗೆ ಸಾವು ಇಲ್ಲದಾಗ ಮಾಡು ನನಗೆ ಸಾವು ಇಲ್ಲದಾಗ ಮಾಡು ಅಂತಂದ್ಬಿಟ್ಟ ಅದೊಂದು ಮಾತ್ರ ಆಗೋದಿಲ್ಲ ಅಂದ್ಬಿಟ್ಟ ಮತ್ತೆ ನೀನು ಕೊಡ್ತೀನ ಇನ್ನೇನ್ ಕೊಡ್ತೇನೆ ನೀನು ನಾನು ಕೇಳಿದ್ದು ಅನ್ಬಿಟ್ಟು ನೀನ್ ಬಗ್ಗೆ ಏನ್ ಕೊಟ್ಟರು ನನಗೇನು ಪ್ರಯೋಜನ ಇಲ್ಲ ಅದು ಕ್ರಮ ಅಲ್ಲ ಅದು ಹುಟ್ಟಿದ ಒಂದು ದಿವ್ಸ ಸಾಯಲೇಬೇಕು ಅಂತಲೇ ಈ ಜಗತ್ತಿನ ನಿಯಮ ಅದರಿಂದ ಅದೊಂದನ್ನು ಬಿಟ್ಟು ಬೇರೆ ಏನ್ ಬೇಕಾದ್ರೆ ಕೇಳು ಆಗ ಅವನು ಆಗ ತಪಸ್ ಮಾಡಿ ಮಾಡಿ ಬುದ್ಧಿ ಎಲ್ಲ ಮಾಡಿ ಚುರುಕಾಗ್ಬಿಟ್ಟಿತ್ತು ನೋಡಿ ಹಾಗೆ ಅವನು ಕೇಳಿದೆ ಯಾವುದ್ರಿಂದ ಸಾವೇ ಇಲ್ವೋ ಯಾವ ವಸ್ತುವಿನಿಂದ ಹಾಗೋಣ ಅಂತ ಉಪಾಯವಾಗಿ ಈ ತರದ ಕೇಳಿದೆ ಗೆದ್ದ ಮೂರ್ ಲೋಕವನ್ನು ಗೆದ್ದ ದೇವ್ರೆ ಯಾಕೆ ನಾನು ಆಗ್ಲೇ ಹೇಳಿದ್ದಲ್ಲ ಬೇರೆ ಯಾರು ಏನು ಯಾವ ದೇವರು ಅಂತ ಹೇಳೋಕ್ ಸಾಧ್ಯವೇ ಇಲ್ಲ ದೇವತೆಗಳು ಪರಮಾತ್ಮನ ಕೇಳ್ಕೊಂಡ್ರು ಈ ತರದೊಂದು ಗಂಟಾಂತರ ಬಂದಿದೆ ನೀನು ಏನಾರು ಮಾಡಲೇಬೇಕು ಆಗಲಿ ಅಂತ ಒಪ್ಕೊಂಡ ನೋಡಿದ್ರ ದೇವ್ರಿಗೆ ಈಗ ಎಷ್ಟು ಕಷ್ಟ ಇದೆ ಹಗಲು ಕೊಲ್ಲಂಗಿಲ್ಲ ರಾತ್ರಿ ಕೊಲ್ಲುವಂಗಿಲ್ಲ ಆಯುಧದಿಂದ ಕೊಲ್ಲುವಂಗಿಲ್ಲ ಮನುಷ್ಯ ಬಂದು ಕೊಲ್ಲುವಂಗಿಲ್ಲ ಪ್ರಾಣಿ ಶರೀರ ತಕೊಂಡು ಹೋಗುವಂಗಿಲ್ಲ ದೇವರು ಯಾಕೆ ಪ್ರಾಣಿಯಿಂದ ಸಾವಿಲ್ಲ ಯೋಚನೆ ಮಾಡಿ ದೇವರು ಎಷ್ಟು ಬುದ್ಧಿ ಉಪಯೋಗಿಸಿದ್ರೂ ಕೂಡ ಒಂದು ಉಪಾಯ ಹೊಳೀತಿ ಅಂತ ಏನಾರು ಅನಿಸುತ್ತಾ ನಮಗಂತೂ ಅನಿಸೋದಿಲ್ಲ ದೇವರು ಕಷ್ಟಕ್ಕೆ ಸಿಕ್ಕಿ ಹಾಕ್ಕೊಂಡ ಅಂತ ನಮಗೀಗ ಅನಿಸೋದು ಆದರೆ ಒಳದ ಕಥೆ ಎಲ್ಲ ನಿಮಗೆ ಗೊತ್ತು ಪ್ರಹ್ಲಾದ ಅಂತ ಮೊದಲು ಹುಟ್ಟುತ್ತಾನೆ ಅವನು ಹರಿಭಕ್ತ ಆಗ್ತಾನೆ ಪರಮಾತ್ಮನ ಭಕ್ತ ಆಗ್ತಾನೆ ನೀನು ಯಾರು ನೀನು ದೇವರಲ್ಲ ದೇವರು ಬೇರೆ ಇದ್ದಾನೆ ಅಂತಂದು ಎಲ್ಲ ಮಗನೇ ನನಗೆ ನೀನು ಪುತ್ರನಾಗಿ ಹುಟ್ಟಿ ನನಗೆ ಎದ್ರೆ ಆಡ್ತಾ ಇದೆಯಲ್ಲ ಲೋಕಕ್ಕೂ ನಾನು ಒಡೆಯ ಮಗ ಏನು ಆಡ್ತಾನೆ ಗೊತ್ತಾ ಕಲಿಯುಗದ ಮಗಿಂತ ಬುದ್ಧಿವಂತ ಅವನು ಹೇಳ್ತಾನೆ ಅಪ್ಪ ನೀನು ಮೂರ್ ಲೋಕಕ್ಕೂ ಒಡೆಯ ಇರ್ಬಹುದು ನಿನಗ ನೀನೇ ದಾಸ ಅಂತ ಮೊದಲನೇ ಶಾಕ್ ಅವನಿಗದು ಅದೇನೋ ಬುದ್ಧಿ ಇದೆ ಹುಡುಗ ಬುದ್ಧಿ ಅಂದ್ರೆ ಇದೇನೆ ಮೂರ್ ಲೋಕಕ್ಕೆ ನಾನು ಒಡೆಯ ನನಗೆ ನಾನು ದಾಸ ಅಂದ್ರೆ ಏನರ್ಥ ಅದು ಕೇಳು ನೀನು ನಿನ್ನ ಇಂದ್ರಿಯಗಳಿಗೆ ದಾಸಾ. ನಿನ್ನ ಆಸೆಗೆ ನೀನು ದಾಸಾ. ಅಂದ್ಬಿಟ್ಟ ಆಸೆಗೆ ಯಾರು ವಶನೋ ಅವನು ಈ ಭೂಮಿಯಲ್ಲಿ ದಾಸ ಆಸೆಯನ್ನು ಯಾರು ಗದ್ದಿದಾನೋ ಅವನು ಈ ಜಗತ್ತಿನಲ್ಲಿ ಈಶ್ ಸುಮ್ಮನಾಗಬೇಕಾಯ್ತು ಬೇರೆ ಏನೇನು ಹೇಳೋಕ್ಕಾಗತ್ತದೆ ಹೋಗ್ಲಿ ದೇವರನ್ನು ತೊಪ್ಕೊ ಸದ್ಯ ನೀನು ಒಪ್ಕೊಂಡ್ರೆ ಸಾಕು ಅಂತ ಮಗನೇ ಒಪ್ಕೊಳ್ತೇ ಇದ್ರೆ ಜಗತ್ತಿನ ಜನ ಎಲ್ಲ ಮುಂದೆ ಏನಂದರು ಎಲ್ಲಿದ್ದಾನೆ ನಿನ್ನ ಆ ದೇವರು ಅಂತ ಕತೆಗೆಲ್ಲ ಗೊತ್ತಲ್ಲ ನಿಮಗೆ ಕಥೆಲ್ಲ ಸ್ವಲ್ಪ ಸ್ವಲ್ಪ ಗೊತ್ತ ಕಾಣಿಸುತ್ತೆ ಆಗ ಪ್ರಹ್ಲಾದರಿಗೂ ಸ್ವಲ್ಪ ಕಷ್ಟ ಆಯ್ತು ಎಲ್ಲಿ ಇತ್ತು ಅದು ತಕೊಂಡು ಕರ್ಕೊಂಡ್ಬಂದು ತೋರಿಸೋದು ಎಲ್ಲಿಂದ ಕರ್ಕೊಂಡು ಬಂದು ತೋರಿಸುತ್ತೆ ದೇವರನ್ನ ಎಷ್ಟು ಕಷ್ಟ ಎಲ್ಲಿದ್ದಾನೋ ನಿನ್ನ ದೇವರು ನಿನ್ನ ಆ ದೇವರು ದೇವರು ಅಂತ ಕರಿತಿದ್ಯಲ್ಲ ಎಲ್ಲಿದ್ದಾನೆ ಹೇಳು ಧೈರ್ಯವಾಗಿ ಹೇಳಿಬಿಟ್ಟ ಅವನು ಎಲ್ಲ ಇಲ್ಲ ಹೇಳು ಅವನು ಇಲ್ದಿರುವ ಜಾಗವೇ ಇಲ್ಲ ಎಲ್ಲೆಲ್ಲೂ ಇದ್ದಾನೆ ಅಂತಂದ್ಬಿಟ್ಟ ಹುಚ್ಚಪ್ಪ ನೀನು ಎಲ್ಲೆಲ್ಲೂ ಇದ್ದಾನೆ ಅಂದ್ರೆ ಏನರ್ಥ ಅದಕ್ಕೆ ಅರಮನೆಯಲ್ಲೇ ನಡೆದಂತೆ ಈ ಕತೆ ಅರಮನೆಯ ಒಂದೊಂದು ಕಂಬವನ್ನು ಕೂಡ ಒದೆ ಹೇಳ್ತಾನಂತೆ ಈ ಕಂಬದಲ್ಲಿದ್ದಾನೋ ಅಂತ ಆ ಕೋಣೆಯಲ್ಲಿ ಇದಾನೆ ಅಂತ ಕೇಳಲಿಲ್ಲ ಯಾಕೆ ಇದ್ರೂ ಇರಬಹುದು ಏನೋ ಅಂತ ಅವರಿಗೆ ಕಂಬ ಆದ್ರೆ ಗಟ್ಟಿಯಾಗಿರುತ್ತಲ್ಲ ಇದ್ದಾನೆ ಅನ್ಬಿಟ್ಟನು ಯಾರು ಪ್ರಹ್ಲಾದ ಇದ್ರೂ ಇರ್ಬೋದು ಏನೋ ಅಂತ ಅನಿಸ್ತಾನೆ ಯಾಕೆಂದ್ರೆ ಟೊಳ್ಳಾಗಿದ್ದು ಅದರೊಳಗೆ ಕೊನೆಗೆ ಒಂದು ಕಂಬ ಇತ್ತಂತೆ ಅಲ್ಲಿ ಅದಕ್ಕೆ ವಜ್ರದ ಕಂಬ ವಜ್ರದ ಕಂಬ ಅಂತ ಅದನ್ನ ಸ್ವತಃ ಹಿರಣ್ಯ ನಿಂತು ಕಟ್ಟ ಕಟ್ಟಿಸಿದಂತೆ ಆ ಕಂಬ ಒಳಗಿಂದ ಹೊರಗೆ ಎಲ್ಲ ಘನೀಭೂತವಾದಂತಹ ಕಂಬ ಅದು ಆದ್ರಿಂದ ಅದರೊಳಗಡೆ ಇರೋಕೆ ಸಾಧ್ಯವೇ ಇಲ್ಲ ಕೊನೆಗೆ ಕೇಳ್ತಾರೆ ಮಗನ ಮಗನೇ ಇದ್ರೊಳಗಡೆ ಇದಾನ ದೇವರು ಅಂಥೇಳಿ ಒಂದು ವದ್ನಂತೆ ಕೋಪಕ್ಕೆ ಕಾಲೇ ನೋವಾಗಿರ್ಬಹುದು ಆ ವಿಚಾರ ಬೇರೆ ಆದರೂ ಕೂಡ ಕೋಪಕ್ಕೆ ಒದ್ದ ಅದನ್ನ ಭಾಗವತದಲ್ಲಿ ಪುರಂದ್ರದಾಸರು ದಾಸರು ಬಗೆ ಬಗೆಯಾಗಿ ವರ್ಣಿಸಿದ್ದಾರೆ ಹತ್ತಾರು ಸಿಡಿಲುಗಳು ಬರ ಸಿಡಿಲು ಸದ್ದಿನ ಮೂಲಕ ಆ ಕಂಬ ಒಡೆದು ಸೀಳಿ ಅದರ ಒಳಗಡೆಯಿಂದ ಬರ್ತಾನಂತೆ ನರಸಿಂಹ ನರಸಿಂಹ ನರಸಿಂಹ ನರಸಿಂಹ ನರಸಿಂಹ ಅಂತಹ ಘನೀಭೂತವಾದಂತಹ ಕಂಬದಿಂದಲೂ ಕೂಡ ದೇವರು ಹೊರಕ್ಕೆ ಬರ್ತಾನೆ ನರಸಿಂಹ ರೂಪದಿಂದ ಅಂತ ಮೊದಲನೇನೆ ಅಂದದ್ದು ಯಾವ ರೂಪದಿಂದ ನರಸಿಂಹ ನರನು ಅಲ್ಲ ಸಿಂವೂ ಅಲ್ಲ ಎರಡು ಸೇರಿ ನರಸಿಂಹ ನರಸಿಂಹ ಬಂತು ಎರಡನೇ ಕಾರು ಅಂದ್ರೆ ನರನಿಂದಲೂ ಮರಣವಾದಂತೆ ಅಲ್ಲ ಸಿಂಹದಿಂದಲೂ ಮರಣವಾದಂತೆ ಅಲ್ಲ ಅಲ್ಲಿ ಒಂದು ಕಂಡೀಷನ್ ಫುಲ್ಫಿಲ್ ಆಯ್ತು ಯೋಚನೆ ಮಾಡಿ ದೇವರು ಎಲ್ಲೆಲ್ಲಿಯೂ ಇದ್ದಾನೆ ಅಂತ ಹೇಳಿದ್ರೆ ಅಂತ ಘನೀಭೂತವಾದ ಕಂಬದೊಳಗಡೆಯೂ ಕೂಡ ಇರಬಲ್ಲ ಯಾಕೆ ಸೂಕ್ಷ್ಮ ಅತಿಸೂಕ್ಷ್ಮ ಮಹತೋ ಮಹೀಯಾನ್ ದೇವರಿಗಿಂತ ದೊಡ್ಡವ ಇನ್ನೊಂದಿಲ್ಲ ದೇವರಿಗಿಂತ ಸಣ್ಣವ ಇನ್ನೊಂದಿಲ್ಲ ಅದಕ್ಕೆ ಅವನು ತ್ಯಾಜಿ ಜಾತಿ ಕುಲ ಮಾನ್ ಆಗುವುದಕ್ಕೆ ಸಾಧ್ಯ ದೇವರು ಸಮಾನ ಈ ಬಗೆಯ ನಮ್ಮ ಲೌಕಿಕವಾದ ಮಾನವನೆಲ್ಲ ಅದಕ್ಕೆ ಬಹಳ ಸೂಕ್ಷ್ಮ ಅವನು ಅವನು ಇಲ್ವೋ ಇಲ್ಲ ಅಂತ ಹೇಳುವಷ್ಟರ ಮಟ್ಟಿಗೆ ಅವನು ಸೂಕ್ಷ್ಮ ನೆನ್ಪಿಟ್ಕೊಳ್ಳಿ ಇದನ್ನು ಬಹಳ ಅದ್ಭುತವಾದಂಥ ಮಾತು ಉಪನಿಷತ್ ವಾಕ್ಯ ಋಷಿಗಳು ಕಂಡಂತ ಸತ್ಯ ಅದು ಮಹತೋ ಮಹೀಯಾನ್ ಅಣೋ ರಣೀಯಾನ್ ಸಾಮಾನ್ಯವಾದಲ್ಲ ಮಾತುಗಳು ಋಷಿಗಳು ಪಡೆದುಕೊಂಡಂತಹ ಸಾಕ್ಷಾತ್ಕಾರ ತತ್ವತಃ ಪರಮಾತ್ಮ ಯಾರು ಅಂತ ಈ ಮಾತು ಹೇಳ್ತದೆ ಮಹತ್ವ ಮಹೀಯಾನ್ ಅನೋರಣೀಯಾನ್ ತತ್ವ ಅಂದ್ರೆ ಅದು ದೇವರಿಗಿಂತ ಅತ್ವತಃ ಪರಮಾತ್ಮ ಯಾರು ನೋಡಿ ಹೀಗೆ ನೋಡಿದ್ರ ಆಮೇಲೆ ಆ ಸಿಂಹ ಭಯಂಕರವಾದ ಕೋಪದಿಂದ ಕಣ್ಣು ಕೆಂಪು ಮಾಡಿಕೊಂಡು ಇವನು ಬಗೆ ಬಗೆ ಅಸ್ತ್ರಗಳನ್ನೆಲ್ಲ ಬೀಸುತ್ತಾನೆ ಯಾರು ನಮ್ಮ ಹಿರಣ್ಯ ಆ ಅಸ್ತ್ರಗಳನ್ನೆಲ್ಲ ಹಿಡಿದು ಹಿಡಿದು ಹಿಡಿದು ಹಿಡಿದು ಆ ಕಡೆ ಎಸ್ ಂತ ಎಸ್ತ್ರ ಹಾಕಿ ಅಲ್ಲೇ ಹಿಡಿದ್ಬಿಡ್ತಾರೆ ದೇವರು ಅಂದ್ರೆ ದೇವ್ರು ಗುದಾಯ್ತಲ್ಲ ದೇವರು ಅಂದ್ರೆ ದೇವರೇ ಅಲ್ಲಿ ಪರಿಪೂರ್ಣವಾದಂತಹ ಶಕ್ತಿ ವ್ಯಕ್ತವಾಗಲೇಬೇಕು ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಎಲ್ಲಿ ಶಕ್ತಿ ಮತ್ತು ಆನಂದ ಇರುತ್ತೋ ಅಲ್ಲಿ ಮಾತ್ರವೇ ಧರ್ಮ ಅಂತ ಒಂದು ಇದೆ ತಿಳ್ಕೊಳ್ಳಿ ಎಲ್ಲಿ ಶಕ್ತಿ ಇಲ್ವೋ ಅದು ಧರ್ಮ ಅಲ್ಲ ಎಲ್ಲಿ ಆನಂದ ಇಲ್ವೋ ಅಲ್ಲಿ ಧರ್ಮ ಇಲ್ಲ ಅಸ್ತುಶಸ್ತ್ರಾಸ್ತ್ರಗಳೆಲ್ಲ ವ್ಯರ್ಥವಾಗಿ ಹೋಗ್ಬಿಟ್ಟುವು ಈಗ ಹಿರಣ್ಯ ಕಶಿಪು ನಿರಾಯುದ್ಧನಾಗಿದ್ದಾನೆ ಆದರೂ ಕೂಡ ಹೇಳ್ತಾನೆ ದ್ವಂದ್ವ ಯುದ್ಧ ಮಾಡೋಣ ಬಾ ಅಂತ ಭುಜ ಗಟ್ಟಿ ಇದೆ ಬಾ ದೇವರು ಕೂಡ ಬಂದ ನರಸಿಂಹ ಆ ದ್ವಂದ್ವ ಯುದ್ಧದಲ್ಲಿ ಒಂದೇ ಸಲಕ್ಕೆ ಹೀಗೆ ಬಾಚಿ ತಪ್ಪಿ ಆ ಅರಮನೆಯ ದ್ವಾರದಲ್ಲಿ ದ್ವಾರದಲ್ಲಿ ಹೊಸ್ತಿಲ ಮೇಲೆ ಎಲ್ಲಿ ಹೊಸ್ತಿಲ ಮೇಲೆ ಆ ನರಹರಿ ಆ ನರಸಿಂಹ ಹೊಸ್ತಿಲ ಮೇಲೆ ಕುಳಿತುಕೊಂಡಂತೆ ಹೊಸ್ತಿಲ್ ಮೇಲೆ ನೋಡಿ ನೋಡಿ ನೋಡಿ ನೋಡಿ ಯೋಚನೆ ಮಾಡಿ ಅಂತ ಭಯಂಕರಾದಂತೆ ಆ ಈಗ ಹೊಡಿಯಿತು ಕಂಬ ನೋಡಿ ಯೋಚನೆ ಮಾಡಿ ದಯವಿಟ್ಟು ಅಂತ ಗಡಿಬಿಡಿ ಯುದ್ಧ ಯಾವುದೇ ಗಡಿಬಿಡಿ ಆದ್ರೂ ಕೂಡ ತಾನೇನ್ ಮಾಡ್ಬೇಕು ಅದ್ರ ಮಾಡ್ತಾ ಇರ್ತಾನೆ ಪರಮಾತ್ಮ ಹೈರಣ್ಯಕಶ್ಪು ಗಡಿಬಿಡಿ ಒಳಗಿದ್ದ ಆದ್ರೆ ಪರಮಾತ್ಮ ಕಂಡೀಷನ್ಸ್ ಹಗಲು ಆಗಬಾರದು, ರಾತ್ರಿಯೂ ಆಗ್ಬಾರ್ದು ಆಯುಧಗಳಿಂದಲೂ ಆಗ್ಬಾರ್ದು ಮನುಷ್ಯನಿಂದಲೂ ಆಗ್ಬಾರ್ದು ಪ್ರಾಣಿಯಿಂದಲೂ ಆಗ್ಬಾರ್ದು ಮೇಲೂ ಆಗ್ಬಾರ್ದು ಕೆಳಗೂ ಆಗ್ಬಾರ್ದು ಒಳಗೂ ಆಗ್ಬಾರ್ದು ಹೊರಗೂ ಆಗಬಾರ್ದು ಇಷ್ಟೆಲ್ಲ ಇದೆಯಲ್ಲ ಕಂಡೀಷನ್ಸ್ ಅದಕ್ಕೋಸ್ಕರ ಆ ಎಲ್ಲ ಕಂಡೀಷನ್ಸ್ ಅನ್ನು ಫುಲ್ಫಿಲ್ ಮಾಡ್ದೇನೇನೆ ಆ ಹಿರಣ್ಯ ಕೃಷ್ಣವನ್ನು ಕೊಲ್ಲುವಂತೆ ಇಲ್ಲ ಯಾಕೆ ಈ ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಬ್ರಹ್ಮ ಕೊಟ್ಟದ್ದು ವರ ಆ ವರ ವ್ಯರ್ಥ ಆಗ್ಬಾರ್ದು ಬ್ರಹ್ಮ ಬೇರೆ ವಿಷ್ಣು ಬೇರೆ ಅಲ್ಲ ಇದೇ ವಿಷ್ಣುವೆ ಬ್ರಹ್ಮ ರೂಪದಲ್ಲಿ ಹೋಗಿ ಆ ವರ ಕೊಟ್ಟದ್ದಲ್ವಾ ಎಷ್ಟು ಕಷ್ಟ ಇದೆ ನೋಡಿ ಆ ಬ್ರಹ್ಮನಿಗೆ ಅವಮಾನ ಆಗದಾಗ ನೋಡ್ಕೋಬೇಕಾಗ್ಬೇಡ್ವಾ ಅಂತಹ ಬಲಿಷ್ಠನವಾದಂತಹ ಏನ್ ಮಾಡ್ತಾನಂತೆ ವಸ್ತು ಮೇಲೆ ಕುಳ್ಳಿರಿಸುತ್ತಾನೆ ಯಾವ ತನ್ನ ತೊಡೆಯೊಡೆಯ ಕುಳ್ಳಿರಿಸುತ್ತಾನೆಗಿಸುತ್ತಾನೆ ಮಲಗಿಸುತ್ತ ಈಗ ಅವನನ್ನ ತನ್ನ ಊರುಗಳಿಂದ ಸಿಂಹ ಊರುಗಳಿಂದ ಹೇಗೆ ಕೊಲ್ಲಬಹುದು ಅಲ್ವೇನೋ ತಕ್ಷಣ ಕೊಂದಾಗಬಹುದಾಗಿತ್ತು ಇಲ್ಲ ಈಗ ಒಂದೊಂದೇ ಕ್ವಿಝ್ ಶುರು ಆಗುತ್ತೆ ಪ್ರಶ್ನೆ ಪ್ರಶ್ನೆ ಕೇಳ್ತಾನೆ ಒಂದೊಂದೇ ಪ್ರಶ್ನೆ ಕೇಳ್ತಾನೆ ಮೇಲೋ ಕೆಳಗೋ ಹೇಳು ಈಗ ನೀನು ಈಗ ಇರುವುದಲ್ಲಿ ಮೇಲೋ ಕೆಳಗೋ ಕೆಳಗ ಅಂದ್ರೆ ಭೂಮಿ ಮೇಲೆ ನಿಜ ಮೇಲೋ ಅಲ್ಲ ಕೆಳಗೋ ಅಲ್ಲ ಯಾಕೆ ಹೊಸಲ್ ಮೇಲಿದ್ದಾನೆ ಮತ್ತು ಈ ತೊಡೆ ಮೇಲಿದ್ದಾನೆ ತೊಡೆ ಮೇಲೆ ಒಂದು ಕಂಡೀಷನ್ ಆಯ್ತಲ್ಲ ಮನುಷ್ಯನೋ ಮೃಗವೋ ಕೋಪದಲ್ಲಿ ಕೇಳ್ತಾ ಇದ್ದಾನೆ ಮೇಲೆಡೆ ಮೃಗ ಕೆಲ ಮನುಷ್ಯ ತೇಜ ಮನುಷ್ಯನೋ ಅಲ್ಲ ಮೃಗವೂ ಅಲ್ಲ ಸರಿಯೋ ಸರಿ ಒಳಗೋ ಹೊರಗೋ ಮನೆಯ ಒಳಗೋ ಮನೆಯ ಹೊರಗೋ सल मेल हसल मेले हेले हौ तो अरगू अस्ट सर सायंकाल हू हगलो अल रो अल संध्या बड़े शस्त्रास्त्री बर ಓದು ಶತ್ರುತ್ರಿಗಳು ಇಲ್ಲ ಈಗ ನಿಂದ ಕೊನೆ ಕಾಲ ಸಮೀಪಿಸಿದೆ ನಿನ್ನ ಎಲ್ಲ ಶರ್ತುಗಳು ಕೂಡ ಶರ್ತುಗಳು ಕೂಡ ಪರಿಪಾಲಿಸಲ್ಪಟ್ಟಿವೆ ಸರಿಯೋ ಅಂತ ಹೊಟ್ಟಿಯನ್ನು ತೆಗೆದು ಊರಿನಿಂದ ಕರಳನ್ನ ಮಾಲೆಯನ್ನು ಹಾಕಿಕೊಂಡು ಇದೆಲ್ಲ ಯಾಕೆ ಮಾಡಿದ ಅದೇ ಸ್ವಾರಸ್ಯ ಭಕ್ತ ಅವನು ಜಯ ವಿಜಯರು ವೈಕುಂಠದಲ್ಲಿ ಜಯ ವಿಜಯರೇ ಈ ಹಿರಣ್ಯ ಕಶಪು ತನ್ನ ಪರಮ ಪ್ರೀತಿಯ ಭಕ್ತರು ದಾರಪಾಲಕರು ಅಂತವನು ಶರೀರ ಸಾಮಾನ್ಯ ಶರೀರ ಅದು ಆದ್ರಿಂದ ಆ ಭಕ್ತನಿಗೆ ಗೌರವವನ್ನು ಸಲ್ಲಿಸ್ತಾನೆ ತನ್ನ ಪರಮ ಪರಿಶುದ್ಧವಾದ ಹಸ್ತ ಸ್ಪರ್ಶದಿಂದ ಅವನಿಗೆ ಗೌರವ ಆ ಕರುಣನ್ನೆಲ್ಲ ತನ್ನ ಮೈ ಮೇಲೆ ಹಾಕೊಳ್ಳೋದ್ರ ಮೂಲಕ ಆ ಪ್ರೀತಿಯ ಆಸ್ವಾದವನ್ನು ಕೊಡ್ತಾ ಇದ್ದಾನೆ ಅವನಿಗೆ ಸಾಯುವಾಗಲೂ ಕೂಡ ಆನಂದವನ್ನು ಕೊಡ್ತಾ ಇದ್ದಾನೆ ತನ್ನ ಭಕ್ತನಿಗೆ ಆಗಿರುವಾಗ ದೇವರು ಯಾರು ತತ್ವತಃ ದೇವರು ಯಾರು ಅಂತ ಅರ್ಥ ಇತ್ತಲ್ಲ ಈಗ ಈ ರೀತಿಯಲ್ಲಿ ಒಂದು ಕಲಾತ್ಮಕವಾಗಿ ಕಥಾರೂಪದಲ್ಲಿ ಕಲಾತ್ಮಕವಾಗಿ ನಾನು ಯಾರು ಅಂತದನ್ನ ತೋರಿಸ್ತಾನೆ ಪುರಾಣಗಳಲ್ಲಿ ಈ ತರಹ ಬಗೆ ಕಥೆಗಳು ಯಾಕೆ ಬರುತ್ತವೆ ಅಂತಂದ್ರೆ ಮನುಷ್ಯನಿಗೆ ಸಂಶಯ ಜಾಸ್ತಿ ಸಂಶಯಾತ್ಮ ವಿನಶ್ಚತಿ ಸಂಶಯ ಜಾಸ್ತಿ ಆ ಸಂಶಯವನ್ನು ಹೋಗಲಾಡಿಸುವುದಕ್ಕೋಸ್ಕರ ಪ್ರತ್ಯಕ್ಷ ಲೀಲೆಯನ್ನೇ ಮಾಡಿ ಅವರೆಲ್ಲರಲ್ಲೂ ಕೂಡ ಆತ್ಮಶ್ರದ್ಧೆ ಉತ್ಪನ್ನವಾಗುವಂತೆ ಆ ಪರಮಾತ್ಮನ ಅಸ್ತಿತ್ವದಲ್ಲಿ ಶ್ರದ್ಧೆ ಉತ್ಪನ್ನ ಆಗುವಂತೆ ಮಾಡ್ತಾನೆ ಈ ರೀತಿಯಲ್ಲಿ ತತ್ವತಃ ಪರಮಾತ್ಮ ಯಾರು ಅಂತನ್ನೋದನ್ನ ತಿಳಿಯುವಂತಹ ಒಂದು ಪ್ರಯತ್ನ ಪ್ರಾಮಾಣಿಕ ಪ್ರಯತ್ನ ನಡೆಯಬೇಕಾಗಿದೆ ಶ್ರೀರಾಮಕೃಷ್ಣರು ಆ ರೀತಿಯಲ್ಲಿ ಸಾಧನೆ ಮಾಡಿದ್ರು ತತ್ವತಃ ಈ ಪರಮಾತ್ಮ ಯಾರು ಅವನು ರಾಮನೂ ಹೌದು ಕೃಷ್ಣನೂ ಹೌದು ಕಾಳಿಯೂ ಹೌದು ದುರ್ಗಿಯೂ ಹೌದು ಸೀತಾಮಾತೆಯೂ ಹೌದು ಶ್ರೀರಾಮನೂ ಹೌದು ಅಲ್ಲಾನೂ ಹೌದು ಯೇಸುಕ್ರಿಸ್ತನೂ ಹೌದು ಎಂಬ ಈ ರೀತಿಯಲ್ಲಿ ತತ್ವತಃ ಪರಮಾತ್ಮ ಯಾರು ಅಂತನ್ನುವುದನ್ನ ಇವತ್ತು ಜಗತ್ತಿಗೆ ಶ್ರೀರಾಮಕೃಷ್ಣರು ತಮ್ಮದೇ ಆದಂತಹ ರೀತಿಯಲ್ಲಿ ತೋರಿಸಿದ್ದಾರೆ ಶ್ರೀ ಯುಗಾವತಾರ ಶ್ರೀರಾಮಕೃಷ್ಣ ಅಂತನ್ನುವ ಪುಸ್ತಕ ಕೆಳಗಡೆ ಇದೆ ಅದರಲ್ಲಿ ಆಮೋಲಾಗ್ರವಾಗಿ ಆ ಚರಿತ್ರೆ ಇದೆ ಅವುಗಳನ್ನ ಕನ್ನಡ ಬಲ್ಲವರು ಓದಬೇಕು ಬರೀ ಓದುವುದು ಮಾತ್ರ ಅಲ್ಲ ಓದುವುದು ಅಂದ್ರೆ ನ್ಯೂಸ್ ಪೇಪರ್ ಓದುವುದು ಅಂತಲೇ ಅರ್ಥ ಅಧ್ಯಯನ ಮಾಡಬೇಕು ಅಧ್ಯಯನ ಮಾಡಬೇಕು ಹಾಗೆ ಅಧ್ಯಯನ ಮಾಡಿದಾಗ ಬಿದ್ದತೆ ಹೃದಯ ಗ್ರಂಥಿ ಚಿತ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರಿ ಘಟೋಪನಿಷತ್ತಿನ ಅತ್ಯಂತ ಅದ್ಭುತವಾದಂತ ಮಾತು ಆ ಹಿರಣ್ಯ ಕಶಿಪುವನ್ನ ಬಗೆದು ಮೂಲಕ ಹೃದಯವನ್ನು ಹೇಗೆ ಬಗೆದು ಬರೆದ್ರೆ ಒಳಗಡೆಯಿಂದ ಪರಮಾತ್ಮ ಹೇಗೆ ಜ್ಯೋತಿರ್ಮಯನಾಗಿ ಚಿಮ್ಮತಾನೋ ಆ ರೀತಿಯ ಒಂದು ಸಾಕ್ಷಾತ್ಕಾರದ ವೇಳೆಯಲ್ಲಿ ಆ ಹೃದಯ ಗ್ರಂಥಿ ಅಂತ ಹೇಳ್ತಕ್ಕಂಥದ್ದು ಒಳಗಡೆ ಇದೆ ಅಜ್ಞಾನದ ಗ್ರಂಥಿ ಹೃದಯ ಗ್ರಂಥಿ ಅಂದರೆ ಅಜ್ಞಾನದ ಗ್ರಂಥಿ ಅದು ಚೂರ್ಚೂರಾಗಿ ಹೋಗ್ಬಿಡ್ತದೆ ಸಾಕ್ಷಾತ್ಕಾರವಾದಾಗ ಕೊಂಡಲಿನಿ ಶಕ್ತಿ ಅಂತ ಹೇಳ್ತಕ್ಕಂಥದ್ದು ಸುಷುಮ್ನಾದ ಮೂಲಕ ಮೇಲೆ ಮೇಲೆ ಮೇಲೆ ಮೇಲೆ ಮೇಲೆ ಮೇಲೆ ಹರಿದು ಬಂದಾಗ ಹೃದಯದಲ್ಲಿ ಇರತಕ್ಕಂತಹ ಆ ಚಿಜ ಗ್ರಂಥಿಯಂತ ಹೇಳತಕ್ಕಂತಹದ್ದು ಚೂರ್ ಚೂರಾಗಿ ಒಳಗಡೆ ಇರ್ತಕ್ಕಂತಹ ಜ್ಯೋತಿ ತಾನೇ ತಾನಾಗಿ ಹೊರಹೊಮ್ಮಿ ಪರಮಾತ್ಮ ತತ್ವತ ಯಾರು ಅಂತ ಹೇಳ್ತಕ್ಕಂತಹ ಅನುಭವ ಪ್ರತಿಯೊಬ್ಬರಿಗೂ ಆಗ್ತದೆ ಅಂತಹ ಒಂದು ದಿವ್ಯ ಅನುಭವ ನಮಗೆಲ್ಲರಿಗೂ ಆಗಲಿ ಅಂತ ಅದೇ ಅಂತರ್ಯಾಮಿಯನ್ನು ಪ್ರಾರ್ಥಿಸಿಕೊಳ್ಳೋಣ ಅಂತ ಹೇಳಿ ಈಗ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ